ಶ್ರೀ ಗುರುಬ್ಜೋ ನಮಃ ಹರಿ ಹಿ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಮಹಾಪುರಾಣದಲ್ಲಿ ಎರಡನೇದಾದ ರುದ್ರ ಸಂಹಿತೆ ಮೊದಲನೇದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನಾ ಖಂಡ ನೋಡಿದ್ದೇವೆ ಎರಡನೇದು ರುದ್ರ ಸಂಹಿತೆ ಅದರಲ್ಲಿ ಸೃಷ್ಟಿಖಂಡ ಮೊದಲನೆಯದು ನೋಡಿದ್ದೇವೆ ಎರಡನೇ ಸತೀಖಂಡದಲ್ಲಿ ಇವತ್ತು ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ನೋಡೋಣ ಶ್ರೀ ಓಂ ನಮ ಶಿವಯ ಅಥ ಶ್ರೀ ಶಿವಮಹಾಪುರಾಣಿ ರುದ್ರ ಸಂಹಿತಾಂ ಸತೀಖಂಡೇ ಏಕೋನತ್ರಶೋಧ್ಯಾಯ ತ್ರಿಂಶ ಅಂದರೆ ಮೂವತ್ತು ಏಕ ಊನ ಒಂದು ಕಡಿಮೆ ಮೂವತ್ತಕ್ಕಂದರೆ ಇಪ್ಪತ್ತೊಂಬತ್ತನೇ अयोनिश अय त्रिशत्व त्रिमश अंदर मूवे अंत एक अतः अय ब्रह्मोवाच दाक्षायणी गतायो महाप्रभ सुरासुर मुनींद्रादीकुतूहल समन्वित ब्रह्म हेतने ಅದೇ ನಾರದನೆ ಶಿವನ ಅನುಮತಿಯನ್ನು ಪಡೆದು ಹೊರಟಂತ ಸತಿದೇವಿಯು ದೇವದಾನವರು ಮುನಿಗಳು ಮುಂತಾದವರು ಸೇರಿ ವಿಜೃಂಭಣೆಯಿಂದ ಯಜ್ಞವು ನಡೆಯುತ್ತಾ ಇದ್ದಂತಹ ಆ ಯಜ್ಞಶಾಲೆಗೆ ಹೋದಳು ಸುರಾಸುರ ಮುನೀಂದ್ರಾದಿ ಕುತೂಹಲ ಸಮನ್ವಿತ ಯಜ್ಞ ಮಹಾಪ್ರಭ ಯಜ್ಞ ಯತ್ರ ತತ್ರ ದಾಕ್ಷಾಯಣಿ ಗತ ಅಂಥೇಳಿ ಸ್ವಪಿತುರ್ಭವನಂ ತತ್ರ ನಾನಾಶ್ಚರ್ಯ ಸಮನ್ವಿತರ್ಶ ಸುಪ್ರಭಂ ಚಾರು ಸುರಿ ಗಣಸಂಯುತ ಆ ಯಜ್ಞಶಾಲೆಯಲ್ಲಿ ಅನೇಕ ಆಶ್ಚರ್ಯಗಳಿಂದ ಶೋಭಿಸತಕ್ಕಂತಹ ಮತ್ತು ದೇವಋಷಿಗಳಿಂದ ಅಲಂಕೃತವಾಗಿರುವಂತಹ ತನ್ನ ತಂದೆಯ ಸುಂದರವಾದ ಭವನವನ್ನು ಅಥವಾ ಗೃಹವನ್ನು ಮನೆಯನ್ನು ನೋಡಿದರು ಅಲ್ಲಿ ತತ್ರ ನಾನಾಶ್ಚರ್ಯ ಸಮನ್ವಿತ सुरर्षिगण संयुक्त चारु सुप्रभम चारु स्विता भवनं नोड़े द्वार स्थिता तथा दीवी ह्यव्य ನಂದಿನೋಭ್ಯಂತರಂ ಶೀಘ್ರಮೇ ಕೈವಾಗಚ್ಚರಂ ಅಲ್ಲಿ ಮನೆ ಬಾಗಿಲಲ್ಲಿಯೇ ನಂದಿಯಿಂದ ಇಳಿದು ದೇವಿಯು ತಾನೂರುಳ್ಳಿ ಯಜ್ಞಶಾಲೆಯ ಒಳಕ್ಕೆ ಹೋದಲು ದ್ವಾರಿ ದ್ವಾರದಲ್ಲಿ ಸ್ಥಿತ ತದಾ ಹಿ ಅವರುಹ್ಯ ನಿಜಾಸನಾ ನಂದಿನಃ ಅವರುಹ್ಯ ಅವರೋಹಣ ಮಾಡಿ ನಿಜಾಸನಂದಿಯಿಂದ ಇಳಿದು ಅಭ್ಯಂತರ ಶೀಘ್ರ ಎ ಆಗತ್ ಅಧ್ವರ ಶೀಘ್ರವಾಗಿ ಹುಬ್ಬಳೆ ಅಭಿಯಂತರ ಒಳಗಡೆಗೆ ಅಧ್ವರ ಯಜ್ಞಾಲ ಒಳಗಡೆ ಹೋಗ್ತಾ ಹೋಗ್ತಾಳೆ ಆಗತ್ ಶೀಘ್ರಮೇವ ಅಗಚತ್ ಹೋದ್ಲು ಆಗತೀನ್ ದೃಷ್ಟ್ವಾಕ್ ನೀ ಅಸಿಕ್ನಿ ಮಾತಾ ಯಶಸ್ವಿನಿ ಅಕರೋ ಅಕರೋ ಅಕರೋದಾದರಂ ತಸಭಗ್ಯಶ್ಚ ಯಥೋಚಿತ ಸತೀದೇವಿ ಬಂದು ನೋಡಿ ಸುಜನೆಯಾದ ಅವಳ ತಾಯಿ ಅಸಿಕ್ನಿಯು ಅಥವಾ ವೀರಣಿ ಎರಡು ಹೆಸರಿದೆ ಅವಳಿಗೆ ಅವಳು ಪ್ರೀತಿಯಿಂದ ಎದುರುಗೊಂಡಳು ಅಕ್ಕ ತಂಗಿಯರು ಸಹ ಆಧಾರದಿಂದ ಎದುರುಗೊಂಡರು ಅಂತೇಳಿ ಹೇಳ್ತಾರೆ ನಾ ಕರೋ ದಕ್ಷೋ ದೃಷ್ಟ ತಾಮಿ ಕಿಂಚನ ನಾನೋಪಿ ತದ್ಭಯತ್ತತ್ರ ಶಿವಮಾಯ ವಿಮೋಹಿತ ಆದರೆ ದಕ್ಷ ಪ್ರಜಾಪತಿಯ ಪ್ರಜಾಪತಿಯು ಮಾತ್ರ ಸತಿದೇವಿಯನ್ನು ನೋಡಿದರೂ ಕೂಡ ಆಧಾರವನ್ನು ತೋರಿಸಲಿಲ್ಲ ಪ್ರೀತಿ ತೋರಿಸಲಿಲ್ಲ ಸತ್ಕಾರ ಮಾಡಲಿಲ್ಲ ಅವನ ಭಯದಿಂದಲೂ ಶಿವನ ಸಹ ಮಿಕ್ಕವರು ಕೂಡ ಆ ಸತಿಯಲ್ಲಿ ಆಧಾರವನ್ನು ಪ್ರಕಟಿಸಲಿಲ್ಲ ಆದರೆ ದಕ್ಷಪತ್ನಿ ಪತ್ನಿ ಅಂದರೆ ಸತಿಯ ತಾಯಿ ಮತ್ತು ಸೋದರಿಯರೆಲ್ಲ ಆಧಾರವನ್ನು ತೋರಿಸಿದರು ಬೇರೆ ಬಂದ ಅತಿಥಿಗಳಾಗಲಿ ಅಥವಾ ದಕ್ಷಣ ದಕ್ಷಿಣೆಯಾಗಲಿ ಮಾತ್ರ ಈ ಸತಿಯ ಕುರಿತು ಯಾವುದೇ ಆಧಾರವನ್ನು ತೋರಿಸದೆ ಅನಾದರವನ್ನು ಮಾಡಿದರು ಶಿವಮಾಯಾವಿಮೋಹಿತರಾಗಿಯೂ ಮತ್ತು ದಕ್ಷಣ ಭಯದಿಂದಲೂ ಕೂಡ ಅಥಸ ಮಾತರಂದೇವಿ ಪಿತರಂಚ ಸತೀ ಇವುನೇ ಅನಮದ್ ಅನಮದ್ವಿಸ್ಮಿತಾತ್ಯಂತ ಸರ್ವಲೋಕ ಪರಾಭವಾ ಬಳಿಕ ಸತೀದಿವಿಯು ತಂದೆಯನ್ನು ತಾಯಿಯನ್ನು ನಮಸ್ಕರಿಸಿ ಅಲ್ಲಿ ಸೇರಿರುವರೆಲ್ಲರೂ ತನ್ನಲ್ಲಿ ಆಧಾರವನ್ನು ತೋರಿಸದಿದ್ದುದಕ್ಕಾಗಿ ತುಂಬ ಆಶ್ಚರ್ಯಗೊಂಡರು ಭಾಗಪಶ್ಯ ದೇವಾಂ ಹರಿಯಾದೀನಾಂ ದದಧ್ವರೇನ ಶಂಭು ಭಾಗಮಕರತ್ ಕ್ರೋಧ ದುರ್ವಿಷಂ ಸತಿ ಆ ಯಾಗದಲ್ಲಿ ಇಂದ್ರನೇ ಮೊದಲಾದ ದೇವತೆಗಳಿಗೆ ಕಲ್ಪಿಸಿದಂತಹ ಅವಿರು ಭಾಗವನ್ನು ನೋಡಿದ್ಲು ಆದರೆ ಶಂಕರನಿಗೆ ಭಾಗವನ್ನು ಕಲ್ಪಿಸಿಯೇ ಇರಲಿಲ್ಲ ಇದನ್ನು ನೋಡಿ ಅವಳಿಗೆ ತುಂಬ ಕ್ರೋಧವಾಯಿತು ಕೋಪವಂತು ಸತ್ಯು ವಾಚ ತದಾ ದಕ್ಷಂ ದಹಂತಿ ಇವ ವೃಷಾಪೂರ್ಣ ಸತೀ ಭೃಷ್ ಕ್ರೂರದೃಷ್ಟ್ಯಾ ವಿಲೋಕ್ಯ ಇವ ಸರ್ವಾನಪ್ಯಪಮಾನಿತ ಹೀಗೆ ಕೋಪಗೊಂಡ ಸತೀ ದೇವಿಯು ದಕ್ಷನನ್ನು ಸುಡುವಂತೆ ಕ್ರೂರ ದೃಷ್ಟಿಯನ್ನು ನೋಡಿ ತದಾ ದಕ್ಷಂ ದಹಂತಿ ಇವ ವೃಷಾಪೂರ್ಣ ಸತೀ ಭೃಷ್ ಕ್ರೂರದೃಷ್ಟಿಯ ವಿಲೋಕ್ಯವ ಸರ್ವಾನ್ ಅಪಿ ಅಪಮಾನಿತ ದೃಷ್ಟಿಯಿಂದ ಕ್ರೂರದೃಷ್ಟಿಯನ್ನು ನೋಡಿ ಅಲ್ಲಿಗೆ ಸೇರಿರುವವರೆಲ್ಲರನ್ನು ತಿರಸ್ಕರಿಸುತ್ತಾ ಹೀಗೆ ಹೇಳಿದಳು ಸತ್ಯುವಾಚ ಅನಾಹುತ ಸ್ವಯ ಅಕಸ್ಮ್ ಶಂಭು ಪರಮಶೋಭನ ಯನ ಭೂತಮಿದ್ ವಿಶ್ವಂ ಸಮಗ್ರಂ ಸಚರಾಚರಂ ಸತಿ ಹೇಳ್ತಾಳೆ ಅಲೇ ದಕ್ಷಿಣೆ ಪರಮ ಮಂಗಳ ಸ್ವರೂಪನು ಅವನಿಂದ ಈ ಜಗತ್ತೆಲ್ಲೋ ಪವಿತ್ರವಾಗಿರುವುದು ನಿಂತಿರುವುದು ಇಂತಹ ಶಂಕರನನ್ನು ನೀನು ಯಾ ಏಕೆ ಯಜ್ಞಕ್ಕೆ ಆಹ್ವಾನಿಸಲಿಲ್ಲ ಯಜ್ಞೋ ಯಜ್ಞವಿಂ ಶ್ರೇಷ್ಠೋ ಯಜ್ಞಾಂಗೋ ಯಜ್ಞದಕ್ಷಿಣ ಯಜ್ಞಕರ್ತಯ ಶಂಭುಸ್ತಂಭಿನ ಕಂವಿ ಕಥಂ ಮಖಹ ಶಂಕರನು ಯಜ್ಞಸ್ವರೂಪಿ ಯಜ್ಞಸ್ವರೂಪೋನ್ಬಲ್ಲ ವಿದ್ವಾಂಸರಲ್ಲಿ ಉತ್ತಮನು ಯಜ್ಞಕ್ಕೆ ಸಾಧನನು ಯಜ್ಞದಲ್ಲಿ ಕೊಡುವಂಥ ದಕ್ಷಿಣೆಯು ಆಶಿವನೆ ಆಗಿದ್ದಾನೆ ಯಜ್ಞವನ್ನು ಮಾಡುವ ಯಜಮಾನನು ಅಂತರ್ಯಾಮಿಯಾದ ಆಶಿವನೆ ಇಂತ ಆಶಿವನನ್ನ ಬಿಟ್ಟು ಯಜ್ಞವೆಂದರೆ ಏನು ಅದರ ಅರ್ಥ ಏನು ಮಖಃ ಅಂದರೆ ಯಜ್ಞ ಯಶಸ್ಮರಣತ್ರೇಣ ಸರ್ವಂ ಪೂತು ಭವತ್ಯಹೋ ವಿತಂಥ ಅಪವಿತ್ರ ಭವಿಷ್ಯತಿ ಆ ಸ್ಮರಿಸಿದ ಮಾತ್ರದಿಂದಲೇ ಎಲ್ಲವೂ ಪ್ರಶುದ್ಧವಾಗ್ತದೆ ಇಂತಹ ಶಿವನನ್ನು ಬಿಟ್ಟು ಮಾಡಿದಂಥ ಕರ್ಮವೆಲ್ಲವೂ ಅಪವಿತ್ರವಾಗ್ತದೆ ಹವ್ಯಂ ಹವ್ಯಕ್ಯಂಚಯನ್ಮಯಂ ಶಂಭುನಾ ಹಿ ವಿನಾ ತೇನ ಕಥಂ ಯಜ್ಞ ಪ್ರವರ್ತಿ ದ್ರವ್ಯ ಮಂತ್ರ ಹವ್ಯ ಕವ್ಯ ಮುಂತಾದ ಯಜ್ಞಾಂಗಗಳೆಲ್ಲವೂ ಪರಮೇಶ್ವರನ ಸ್ವರೂಪವಾದವುಗಳು ಇಂತಹ ಪರಮೇಶ್ವರನನ್ನು ತ್ಯಜಿಸಿ ನೀವು ಯಜ್ಞವನ್ನು ಹೇಗೆ ಪ್ರಾರಂಭಿಸಿದಿರಿ ದ್ರವ್ಯಗಳು ಯಾವುದೇ ಯಜ್ಞದ್ರವ್ಯಯಜ್ಞಕ್ಕೆ ಬೇಕಾದಂತಹ ಪರಿಕರಗಳು ಅಥವಾ ಹವಿಸ್ಸಾಗಲಿ ಮಂತ್ರ ಮಂತ್ರಗಳು ಹವ್ಯ ಅಂದರೆ ಹವ್ಯ ಅಂದರೆ ಮುಖ್ಯವಾಗಿ ಯಜ್ಞಕ್ಕೆ ಹಾಕಲಿ ಹಾಕಲಿಕ್ಕೆ ಇರ್ತಕ್ಕಂಥದ್ದು ಹವಿಸ್ಸು ಆಹುತಿಗೆ ಅರ್ಪಿಸ್ಲಿಕ್ಕೆ ಇರ್ತಕ್ಕಂಥದ್ದು ತುಪ್ಪ ಆಜ್ಯ ಘೃತ ಇರ್ಬೋದು ಅಥವಾ ಬೇರೆ ಯಾವುದೇ ಹವಿಸ್ಗಳು ಹವ್ ಸಂವಿಧೆಗಳಿರ್ಬೋದು ಯಜ್ಞದ್ರವ್ಯಗಳು ಅಂದರೆ ಸಮಿಧೆಗಳು ಅಂತಲೂ ತಗೊಳ್ಬೋದು ಆಮೇಲೆ ಕವ್ಯ ಕವ್ಯ ಅಂತ ಹೇಳಿದ್ರೇನು ದೇವತೆಗಳಿಗೆ ಹವ್ಯವನ್ನು ಕೊಡುವಂಥದ್ದು ಕವ್ಯವನ್ನು ಪಿತೃಗಳಿಗೆ ಕೊಡುವಂಥದ್ದು ಹಾಗೆ ಹವ್ಯಕವ್ಯಗಳು ಸೇರಿ ಹವ್ಯಕ ಅಂತೇಳಿ ಬಂತು ಒಂದು ವಿಭಾಗ ಹೀಗೆ ಮುಂದೆ ಕಿಂ ಶಿವಂ ಸುರಸಾಮಾನ್ಯ ಮತ್ತರ್ಷೀರನಾದರಂ ಮತ್ ಕಂ ಶಿವಂ ಸುರಸಾಮಾನ್ಯ ಮತ್ವಾ ಅಕಾರ್ಷೀ ಅನಾದರಂ ಭ್ರಷ್ಟಬುಧಿರ್ಭವಾನದ್ಯ ಜಾತೋಸಿ ಜನಕಾಧಮ ದುರ್ಬುದ್ಧಿ ಉಳ್ಳೆಯಲೈ ತಂದೆಯಾದ ದಕ್ಷಣೆ ನೀನು ಶಿವನನ್ನು ಸಾಮಾನ್ಯ ದೇವನೆಂದು ತಿಳಿದು ಹೀಗೆ ತಿರಸ್ಕಾರವುಳ್ಳುವವನಾಗಿದ್ದೀಯಾ ಹಾಗಿದ್ದರೆ ನೀನು ಅತಿ ನೀಚನು ವಿಷ್ಣು ಬ್ರಹ್ಮಾದಯೋ ದೇವಾಯಂ ಸಂಸೇವ್ಯ ಮಹೇಶ್ವರಂ ಪ್ರಾಪ್ತ ಸ್ವಪದವೀಂ ಸರ್ವೇ ತಂ ವಿಷ್ಣು ಬ್ರಹ್ಮ ಮೊದಲಾದ ದೇವತೆಗಳು ಸಹ ಆ ಮಹೇಶ್ವರನನ್ನು ಪೂಜಿಸಿ ತಮ್ಮ ತಮ್ಮ ಪದವಿಯನ್ನು ಪಡೆದಿದ್ದಾರೆ ಇಂತಹ ಪರಮೇಶ್ವರನ ಮಹಿಮೆ ನಿನದಿ ನಿನಗೆ ಎ ಕಥಂ ಸಹಜಾ ವಿಷ್ಣು ಬ್ರಹ್ಮದೇಸ್ವರ ತವ ಯಜ್ಞೇ ವಿಶಂ ಭುಂ ಸ್ವ ಪ್ರಭು ಮುನಯಸ್ತ ಅಲ್ಲದೆ ಈ ವಿಷ್ಣು ಬ್ರಹ್ಮ ಮೊದಲಾದ ದೇವತೆಗಳು ಮತ್ತು ಮುನಿಗಳು ತಮ್ಮ ಪ್ರಭುವಾದ ಶಿವನನ್ನು ಬಿಟ್ಟು ಯಜ್ಞಕ್ಕೆ ಹೇಗೆ ಬಂದರು ಬ್ರಹ್ಮೋವಾ ಪರಮೇಶನಿ ವಿಷ್ಣು ಸಕಲಾಂ ಪ್ರತಿ ಪೃಥಕ್ ಪೃಥಕ್ ಅವೋಚತ್ಸ ಭರ್ತ್ಸಯಂತೀ ಭತ್ಮಕ ಬ್ರಹ್ಮ ಹೇಳ್ತಾನೆ ಹೀಗೆ ಸತೀದೇವಿಯು ಒಮ್ಮೆ ಎಲ್ಲರನ್ನೂ ನಿಂದಿಸಿ ತಿರುಗಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬರನ್ನೂ ನಿಂದಿಸುತ್ತಾ ಹೀಗೆ ಹೇಳಿದ್ಳು ಈಗ ಇಷ್ಟರಲ್ಲಿ ಎಲ್ಲರನ್ನೂ ಒಟ್ಟಿಗೆ ಹೇಳಿದ್ದು ಈಗ ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ನಿಂದಿಸ್ತಾಳೆ ಸತ್ಯವಾಚ ಹೇ ವಿಷ್ಣು ತ್ವಂ ಮಹಾದೇವಂ ಕಿಂ ನ ತತ್ವತಃ ಸಗುಣಂ ನಿರ್ಗುಣಂಚಾಪಿ ಶೃತಜೋಜಂವದಂತಿಹ ಸತೀದೇವಿ ಹೇಳ್ತಾಳೆ ಅಲ್ಲೇ ವಿಷ್ಣುವೇ ನೀನು ಮಹಾದೇವನ ಸ್ವರೂಪವನ್ನು ತಿಳಿದಿಲ್ವೇ ಆ ಮಾಯಾಮಯವಾದ ಸಗುಣ ಈಶ್ವರ ಸ್ವರೂಪವು ವಸ್ತುತ ನಿರ್ಗುಣ ಸ್ವರೂಪನೂ ಆಗಿರುವುದನ್ನು ವೇದಗಳೇ ಹೇಳುತ್ತಿವೆಯಲ್ವೇ ಸಗುಣಂ ನಿರ್ಗುಣಂಚ ಅಪಿ ಶ್ರುತಯ್ ವದಂತಿ ಹ ಹಾ ಅಂದರೆ ನಿಶ್ಚಯಾರ್ಥಕ ಅಂಥೇಳಿ ಯದ್ಯತ್ವಾಂಕರ ದತ್ವಾ ಬಹು ವಾರಂ ಮಹೇಶ್ವರ ಅಶಿಕ್ಷೆ ಪುರ ಶಾಲ್ವ ಪ್ರಮುಖ ಆಕೃತಿಭಿರ್ಹರೇ ಆದರೂ ಆ ಪರಮೇಶ್ವರನು ಶಾಲ್ವ ಮೊದಲಾದ ರಾಜರುಗಳ ರೂಪದಿಂದ ನಿನ್ನನ್ನು ನಿನ್ನಿಂದ ಕಪ್ಪುವನ್ನು ತೆಗೆದುಕೊಂಡು ನಿನ್ನನ್ನು ಅನೇಕ ಬಾರಿ ಶಿಕ್ಷಿಸಿದ್ದಾನೆ ತದಪಿ ಜ್ಞಾನ ಮಾಯತಂ ನೇ ಚೇತಸಿ ದುರ್ಮತಿ ಭಾಗಾರ್ಥಿ ದಕ್ಷಯಜ್ಞೆಸ್ ಶಿವಂ ವಿನಾ ಎಲೇ ಎಲೆ ದುರ್ಬುದ್ಧ ಹರಿಯೇ ಹಿಂದಿನ ಆ ಸಮಾಚಾರವೆಲ್ಲವನ್ನು ಎಲ್ಲವೂ ನಿನಗೆ ಮರ್ತೇ ಹೋಯಿತೆ ಈಗ ನಿನ್ನ ಪ್ರಭುವಾದ ಶಿವನನ್ನು ಬಿಟ್ಟು ಈ ಯಜ್ಞಕ್ಕೆ ಬಂದಿರುವೆಯಲ್ಲ ಪುರಾ ಪಂಚಮುಖೋ ಭೂತ್ ಗರ್ವಿತೋಸಿ ಸದಾಶಿವಂ ಕೃತಃತುರ್ಮುಖಸ್ಥೇನ ವಿಸ್ಮೃತಿಸಿ ತದ್ಭುತ ಎಲ್ಲಿ ಬ್ರಹ್ಮನೇ ಬ್ರಹ್ಮನಿಗೆ ಹೇಳ್ತಾ ಇದ್ದಾಳೆ ಹಿಂದೆ ನೀನು ಶಿವನಂತೆ ಐದು ಮುಖೊಳ್ಳವನಾಗಿದ್ದು ತುಂಬಾ ಗರ್ವಿತನಾಗಿದ್ದೆ ಆಗ ಶಿವನು ನಿನ್ನ ಒಂದು ಮುಖವನ್ನು ಕತ್ತರಿಸಿ ನಾಲ್ಕು ಮುಖೊಳ್ಳವನ್ನಾಗಿ ಮಾಡಿ ನಿನ್ನ ಗರ್ವವನ್ನು ಮೂರಿದ ಬ್ರಹ್ಮಕಪಾಲ ಪ್ರಸಂಗದಲ್ಲಿ ಇಂದ್ರ ತ್ವಜಾನಾಸಿ ಮಹಾದೇವ ವಿಕ್ರಮಂ ಭಸ್ಮೀಕೃತ ಕೃತಃ ಪವಿಸ್ತೆ ಹರೇಣ ಕ್ರೂರಕರ್ಮಣ ಎಲೆ ಇಂದ್ರನೇ ಮಹಾದೇವನ ಪರಾಕ್ರಮ ನಿನಗೆ ತಿಳಿಯದೆ ಅವನು ನಿನ್ನ ವಜ್ರಾಯುಧವನ್ನೇ ಕ್ರೂರ ದೃಷ್ಟಿಯಿಂದಲೇ ಭ ವಜ್ರಾಯುಧವನ್ನು ಕ್ರೂರ ದೃಷ್ಟಿಯಿಂದಲೇ ಭಸ್ಮ ಮಾಡಲಿಲ್ವೇ ಹೇ ಸುರಾಕಿನ್ನ ಜಾನೀಥ ಮಹಾದೇವಸ ವಿಕ್ರಮಂ ಅತ್ರೇ ವಸಿಷ್ಠಮುನಯೋ ಯುಷ್ಮಾಭಿಕ್ಕಿಂಕೃತ ತ್ಹ ಎಲೆ ದೇವತೆಗಳೇ ನಿಮಗೆ ಮಹಾದೇವನ ಮಹಿಮೆ ತಿಳಿಯದೆ ಎಲೆ ಅತ್ರಿ ಮುನಿ ವಸಿಷ್ಠ ಮುನಿಗಳಾದವರು ಮುನಿಗಳೇ ತಿಳಿದವರಾದ ಜ್ಞಾನಿಗಳಾದ ನೀವುಗಳು ಸಹ ಇದೇ ನನ್ಯಾಯವನ್ನು ಮಾಡಿದ್ದೀರಾ ಭಿಕ್ಷಾಟನಂಚ ಕೃತವಾನ್ ಪುರಾ ದಾರುವನೆ ವಿಭು ಶಕ್ತೋ ಯ ಭಿಕ್ಷುಕೋ ರುದ್ರೋ ಭಗವದ್ಭಿರ್ಮುನಿಭಿತ್ತದಾ ಹಿಂದೊಮ್ಮೆ ಪರಮೇಶ್ವರನು ಭಿಕ್ಷುರೂಪದಿಂದ ದಾರುವನದಲ್ಲಿ ದಾರುವನದಲ್ಲಿ ಭಿಕ್ಷಾಟನವನ್ನು ಮಾಡ್ತಿದ್ದಾಗ ಆ ರುದ್ರನು ನೀವೆಲ್ಲ ಮುನಿಗಳು ಕಾರಣವಿಲ್ಲದೆ ಶಪಿಸಿದಿರಿ ಶಕ್ತೇನಾದ್ರೇಣ ಯತ್ಕೃತ ವಿಸ್ಮೃತ ಕಥಂ ತಲ್ಲಿಂಗೇನ ಅಖಿಲಂ ದ್ ಸಚರಾಚರಂ ಹಾಗೆ ನೀವು ಶಪಿಸಿದಾಗ ಶಿವನು ಆಗ ಏನು ಮಾಡಿದ ಅಂತೇಳಿ ನಿಮಗೆ ಮರ್ತೋಗಿದ ಆಗ ಶಿವನು ಲಿಂಗರೂಪದಿಂದ ಸಕಲ ಜಗತ್ತನ್ನು ದಹಿಸಲಿಲ್ವೇ ಸುಡಲಿಲ್ವೇ ಸರ್ವೇ ಮೂಢಾಶ್ಚ ಸಂಜಾತಾ ವಿಷ್ಣು ಬ್ರಹ್ಮಾದಯಸ್ವರ ಮುನಯೋನ್ಯೇ ವಿನಾಶಂಭುಮಾಗದ ಯಧಿಹಾಧ್ವರೇ ಆಗ ನೀವೆಲ್ಲ ಮುನಿಗಳು ಬ್ರಹ್ಮ ವಿಷ್ಣು ಮುದ್ರಾದವರು ಸಹ ಮೂಢರಾಗಲಿಲ್ವೆ ಶಿವನ ಮಹಿಮೆ ಅಂಥದ್ದು ಹೀಗಿರುವಾಗ ಆ ಶಿವನನ್ನು ಬಿಟ್ಟು ನೀವು ಯಜ್ಞಕ್ಕೆ ಬಂದಂಥದು ನ್ಯಾಯವೇ ಸರ್ವೇ ವೇದಾಶ್ಚ ಸಂಭೂತ ಸಾಂಗಾಶಾಸ್ತ್ರಣಿ ವಾಗ್ಯತಃ ಯೋಸೌ ವೇದಾಂತಗಶಂಭು ಕೈಶ್ಚಿ ಜ್ಞಾತು ನಪಾಧ್ಯತೆ ಆ ಶಂಕರನು ವೇದಾಂತ ಒಂದರಿಂದರೆ ತಿಳಿಯಲ್ಪಡತಕ್ಕವನು ಅದಲ್ಲದೆ ಮಿಕ್ಕ ವೇದಗಳು ವೇದಾಂಗಗಳು ಶಾಸ್ತ್ರಗಳು ಆಗಮಗಳು ಇವ್ಯಾವೂ ಪರಮೇಶ್ವರನನ್ನು ತಿಳಿಸಿಕೊಡಲಾರವು ನೋಡಿ ನಿಗಮಗೋಚರನ್ನ ಅಲ್ಲ ಇವನು ನಿಗಮಾತೀತ ವೇದಾಂತ ಒಂದರಿಂದ ತಿಳಿಯಲ್ಪಡ್ತಕ್ಕಂಥವನು ನೇತಿ ನೇತಿ ಎಂಬುದಾಗಿ ಅದಲ್ಲ ಇದೆಲ್ಲ ಶರೀರವಲ್ಲ ಇಂದ್ರಿಯಗಳಲ್ಲ ಮನಸ್ಸಲ್ಲ ಬುದ್ಧಿಯಲ್ಲ ಚಿತ್ತವಲ್ಲ ಅಹಮ್ಮಲ್ಲ ಆತ್ಮನಿ ಸಚ್ಚಿದಾತ್ಮ ಸಚ್ಚಿತ್ ಆನಂದ ಸ್ವರೂಪನಾಗಿರ್ತಕ್ಕಂಥ ಆತ್ಮನೇ ತಾನು ಎಂಬುದನ್ನು ವೇದಾಂತ ಶಾಸ್ತ್ರದಿಂದ ಬೋಧಿಸಲು ತಕ್ಕ ಮಾತ್ರ ತಿಳಿಯಲ್ ಸಾಧ್ಯ ಅಂತಹ ಶಂಕರನು ಶಂಕರನನ್ನು ಅಂತೇಳಿ ಬ್ರಹ್ಮೋವಾಚ ಇತ್ಯನೇಕ ವಾಣಿ ರಗಜ ಅಗದಜ್ ಜಗದಂಬಿಕಾ ವಾಣೀ ಅಗ ವಾಣಿ ಅಗದತ್ ಜಗದಬಿಕಾ ಮಾತುಗಳನ್ ವಾಣೀ ಇತ್ಯನವಿಧ ವಾಣಿ ಅಗದತ್ ಜಗದಬಿಕಾ ಕೋಪನ್ ತತ್ರ ಹೃದಯನ ವಿಧೂಯತ ಬ್ರಹ್ಮ ಹೇಳ್ತಾನೆ ಹೀಗೆ ಕೋಪಗೊಂಡ ದೇವಿ ತುಂಬ ವ್ಯಥೆಗೊಂಡು ಅನೇಕ ವಿಧವಾಗಿ ಅಲ್ಲಿ ಸೇರಿರೋದನ್ನೆಲ್ಲ ನಿಂದಿಸಿದಳು ತತ್ರ ಹೃದಯನ ವಿಧೂಯತ ನಿಂದಿಸಿದ್ಲು ನಿಂದಿಸುತ್ತಾ ಕೋಪಾನ್ವಿತಳಾಗಿ ಅನೇಕ ವಿಧವಾದ ಮಾತುಗಳನ್ನು ಹೇಳಿದ್ಲು ಜಗದಂಬಿಕೆಯು ವಿಷ್ಣು ಆದಯೋ ಅಖಿಲಾದಯ ಆಮುನಯೋ ಯೇ ಚ ಭಯವ್ಯಾಕುಲ ಮಾನಸಃ ಸತೀದೇವಿ ಹೇಳಿದ ಮಾತುಗಳನ್ನು ಕೇಳಿ ವಿಷ್ಣು ಬ್ರಹ್ಮ ಮೊದಲಾದ ದೇವತೆಗಳು ಮುನಿಗಳು ಭಯದಿಂದ ಕೂಡಿದವರಾಗಿ ಯಾವ ಮಾತನ್ನು ಮಾಡದೆ ಮೌನವಾಗಿದ್ದರು ಅಥ ದಕ್ಷಸ್ತಮ್ಯ ಸುಪುತ್ರ್ಯಾಸ್ತಾಶ್ ವಚ ವಿಲೋಕ್ತಿ ಕ್ರೂರ ದೃಷ್ಟಿಯದಾಂ ಸತೀಂ ಕ್ರುದ್ಧೋ ಅಬ್ರವೀದ ಆಗ ದಕ್ಷಬ್ರಹ್ಮನು ತನ್ನ ಮಗಳಾದ ಸತೀದೇವಿಯ ಮಾತುಗಳನ್ನು ಕೇಳಿ ಕೋಪಗೊಂಡು ಕ್ರೂರ ದೃಷ್ಟಿಯಿಂದ ಸತಿಯನ್ನು ನೋಡಿ ಹೇಳ್ತಾನೆ ದಕ್ಷ ಉಚ ತವ ಕಂ ಬಹುನೋಕ್ತ ಕಾರ್ಯಸ್ತೀಹ ಸಾಂಪ್ರತಂ ಗಚವಾ ತಿದ್ರೆ ಕಸ್ಮತ್ ತ್ಿ ಸಗತ ದಕ್ಷ ಹೇಳ್ತಾನೆ ಎಲ್ಲವು ಸತಿಯೇ ನಿನ್ನ ಹೆಚ್ಚು ಮಾತುಗಳು ಇಲ್ಲಿ ಬೇಕಾಗಿಲ್ಲ ನೀನು ಇಲ್ಲಿಂದ ಹೊರಟು ಹೋದರೂ ಸರಿಯೇ ಇದ್ದರೂ ಸರಿಯೇ ಇಲ್ಲಿಗೆ ನಾನು ನಿನ್ನನ್ನು ಆಹ್ವಾನಿಸಿರಲಿಲ್ಲ ಹೀಗಿರುವಾಗ ನೀನು ಯಾಕೆ ಬಂದದ್ದಿಲ್ಲಿಗೆ ಅಮಂಗಲ ಸ್ತುತೆ ಭರ್ತ ಶಿವೋಸೌ ಗಮ್ಯತೆ ಬುಧೈಹಿ ಅಕುಲೀನೋ ವೇದವಾಕ್ಯೋ ಭೂತ ಪ್ರೇತ ನಿನ್ನ ಪತಿಯು ಅಮಂಗಳ ಸ್ವರೂಪನು ಹೀಗಿದ್ದರೂ ತಿಳುವಳಿಕೆ ಅವನನ್ನು ಶಿವ ಅಮಂಗಳ ಸ್ವರೂಪ ಅಂತೇಳಿ ಕರೀತಾ ಇದ್ದಾರೆ ಅವನು ಕುಲಗೋತ್ರಗಳಿಲ್ಲದ ಇಲ್ಲದವನು ವೇದ ಮಾರ್ಗಕ್ಕೆ ಬಾಹ್ಯನು ಬಹಿಷ್ಕೃತನು ಭೂತ ಪ್ರೇತ ತಸ್ಮನ್ನಾಹ್ವಾ ಆಹ್ವಾನಿತೋ ರುದ್ರೋ ಯಜ್ಞಾರ್ಥಂ ಸುಕು ವೇಷ ಸುಕುವೇಶ ಭೃತ್ ದೇವರ್ಷಿ ಸಂಸದಿ ಮಯ ಜ್ಞಾತ್ವ ಪುತ್ರಿ ವಿಪಶ್ಚಿತ ಎಲೋ ಪುತ್ರಿಯೇ ಹೀಗೆ ನಿನ್ನ ಪತಿಯಾದ ರುದ್ರ ನ ಪವಿತ್ರ ನ ನಾನು ದೇವರ್ಷಿಗಳು ನಡೆಸ್ತಾ ಸೇರಿ ನಡೆಸ್ತಾ ಇರ್ತಕ್ಕಂಥ ಈ ಯಜ್ಞಕ್ಕೆ ತಿಳಿವಳಿಕೆ ನಾನು ಕರೀಲಿಲ್ಲ ವಿಧಿನ ಪ್ರೇರಿತೇನ ತೊಂದತ್ತ ಮಂದೆಯನ ಪಾಪಿನ ರುದ್ರಾಯ ವಿಧಿತಾರ್ಥಾಯ ಚೌದ್ಧತಾಯ ದುರಾತ್ಮನೇ ಅವಿವೇಕಿ ಮೂರ್ಖನವಾದಂಥ ಬ್ರಹ್ಮನ ಮಾತಿಗೆ ಮರುಳಾಗಿ ನಾನು ನಿನ್ನನ್ನು ನೋಡಿ ತನ್ನ ತಂದೆಯನ್ನು ಅವಿವೇಕಿ ಮೂರ್ಖ ಅಂತೇಳಿ ಬೈತಾ ಇದ್ದಾನೆ ದಕ್ಷ ಬ್ರಹ್ಮ ದಕ್ಷನ ಅಂದರೆ ಬ್ರಹ್ಮನ ಮಾನಸಪುತ್ರ ದಕ್ಷ ಅವಿವೇಕಿ ಮೂರ್ಖನವಾದಂಥ ಬ್ರಹ್ಮನ ಮಾತಿಗೆ ಮರುಳಾಗಿ ನಾನು ನಿನ್ನನ್ನು ಆ ಮೂಢನು ಕೊಬ್ಬಿದವನು ದುರಹಂಕಾರಿಯಾದಂತಹ ರುದ್ರನಿಗೆ ಮದುವೆ ಮಾಡಿಕೊಟ್ಟೆ ತಸ್ ಕೋಪಂ ಪರಿತ್ಯಜ್ಯ ಸ್ವಸ್ಥಾ ಶುಸ್ಮೇಗಿ ಯಜ್ಞೇಸ್ಮಿನ್ ಆಯಂ ಗೃಹೀಶ್ವಾತ್ಮನ ಎಲೋ ಸತಿಯೇ ಈಗ ನಿನ್ನ ಕೋಪವನ್ನು ಬಿಟ್ಟು ಬಿಡು ನೀನು ಯಜ್ಞಕ್ಕೆ ಬಂದಿರುವೆ ಇಲ್ಲಿ ನಿನ್ನ ಗೌರವವನ್ನು ನೀನು ಕಾಪಾಡಿಕೋ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾ ದಕ್ಷಿಣೋಕ್ತೆತ್ರೀ ಸತಿ ತ್ರೈಲೋಕ್ಯಪೂಜಿ ನಿಂದಯುಕ್ತ ಸ್ವಪಿತರಂ ದೃಷ್ಟ್ವಸೀತಾ ಭೃಷ ಅಚಿಂತೆ ಎತ್ತದಾತಿ ಕಥಂ ಯಾ ಶಂಕರ ಶಂಕರ ದ್ರಷ್ಟು ಕಾಹಂ ಪೃಷ್ಟಾವಕ್ಷೇ ಕಿ ಮುತ್ತರಂ ಅಥ ಪ್ರೋವಾಚ ಪಿತರಂ ದಕ್ಷಂತಂ ದುಷ್ಟ ಮಾನಸಂ ನಿಶ್ಶ್ವಸಂತೀ ಋಷಾ ವಿಷ್ಠಾ ಸಾಸತಿ ತ್ರಿಜಗತ್ ಪ್ರಸೂ ಹೀಗೆ ದಕ್ಷನು ಹೇಳುವಾಗ ಮೂರು ಲೋಕಗಳಿಗೆ ಮಾತೆಯಾದಂತಹ ತ್ರಿಜಗತ್ ಪ್ರಸೂ ಮೂರು ಲೋಕಗಳನ್ನು ಪ್ರಸವಿಸಿದಂತಹ ಎತ್ತತ್ತತ್ತ ಜಗದಂಬಿಕೆಯಾದಂಥ ಸತೀದೇವಿ ಹರನನ್ನು ನಿಂದಿಸ್ತಾ ಇರತಕ್ಕಂಥ ತನ್ನ ತಂದೆಯ ದಕ್ಷನ ಮೇಲೆ ಕೋಪಗೊಂಡು ತುಂಬ ಕೋಪಗೊಂಡು ಆಗ ನಾನು ಶಂಕರನ ಬೆಳಿಗ್ಗೆ ಹೇಗೆ ಹೋಗಲಿ ಈಗ ಈ ರೀತಿ ಇರುವಾಗ ಅವನು ಪ್ರಶ್ನಿಸಿದರೆ ಏನು ಉತ್ತರವನ್ನು ಹೇಳಿ ಅಂತೇಳಿ ಚಿಂತಾ ಪರಳಾಗಿ ಆ ಜಗದಂಬಿಕೆಯಾದ ಮಾತೆ ಸತೀದೇವಿ ತನ್ನ ತಂದೆಯಾದ ದಕ್ಷನನ್ನ ಕುರಿತು ಕೋಪದಿಂದ ಹೀಗೆ ಹೇಳ್ತಾಳೆ ಸತ್ಯುವಾಚ ಯೋ ನಿಂದತಿ ಮಹಾದೇವ ನಿಂದ್ಯಮ ಶೃಣೋತಿ ತಾವೂ ಭ ನರಕ ಯಾತೌ ಯಾವಚ್ಚಂದ್ರಿ ವಾಕರಲಕ್ಷಣೆ ಮಹಾದೇವನನ್ನು ನಿಂದಿಸುವನು ಮತ್ತು ಅವನ ನಿಂದೆಯನ್ನು ಕೇಳುವವನು ಇವರಿ ಚಂದ್ರಸೂರ್ಯರಿರುವವರೆಗೂ ನರಕವನ್ನು ಅನುಭವಿಸಲಿ ತಸ್ಕ್ಷಾತ್ಯಕ್ಷಮ್ಯಹಂ ದೇಹಂ ಪ್ರವೇಶ್ಯಾ ಹುತಾಶನ ಕಂಜೀವಿ ಮೇ ತಾತ ಶೃಣ್ವಂತ ಶೃಣ್ವಂತ ಅನಾಧರಂ ಪ್ರಭೋ ಆದ್ದರಿಂದ ಆ ಶಿವನ ಪ್ರಭುವಾದ ಪರಮ ಪ್ರಭುವಾದ ಲೋಕಪ್ರಭುವಾದ ಶಿವನ ನಿಂದೆಯನ್ನು ಕೇಳಿರ್ತಕ್ಕಂಥ ನಾನು ಈಗ ಶರೀರವನ್ನು ತ್ಯಜಿಸ್ತೇನೆ ಅಗ್ನಿಯನ್ನೇ ಪ್ರವೇಶ ಮಾಡ್ತೇನೆ ನನ್ನ ಸ್ವಾಮಿಯ ನಿಂದೆಯನ್ನು ಕೇಳುವ ನಾನು ಬದುಕಿ ಪ್ರಯೋಜನ ಯದಿ ಶಕ್ತ ಸ್ವಯಂ ಶಂಭೋರ್ನಿಂದಕ ವಿಶೇಷತಃ ಛಿಂಧ್ಯಾತ್ ಪ್ರಸ್ಯ ರಸನಾಂ ತದಶುದೇನ್ನ ಸಂಶಯ ಶಕ್ತಿ ಇದ್ದುದಾದರೆ ಯಾವನು ಶಂಕರನನ್ನು ನಿಂದಿಸ್ತಾನೋ ಅವನ ನಾಲಿಗೆಯನ್ನು ಬಲಾತ್ಕಾರದಿಂದ ಕತ್ತರಿಸಬೇಕು ಹಾಗೆ ಮಾಡಿದರೆ ಶಂಕರನಿಂದೆಯನ್ನು ಕೇಳಿದಂಥ ಪಾಪ ನಾಶ ಆಗ್ತದೆ ಯದಿ ಅಶಕ್ತೋ ಜನಸ್ತತ್ರ ನಿರಯಾತ್ ಸುಪಿತಾ ಸುಪಿಧಾಯ ವೈ ಕರ್ಣಮಾ ತತಃ ಶುದ್ಧೇ ದ್ವದತೀದ್ ಬುಧಾನ್ ವರಾ ಹಾಗೆ ಶಿವದ್ವೇಷಿಯನ್ನು ಶಿಕ್ಷಿಸಿರುವ ಅಶಕ್ತನಾದವನು ತನ್ನ ಕಿವಿಗಳನ್ನು ಮುಚ್ಚಿಕೊಂಡು ಆ ಸ್ಥಳದಿಂದ ಹೊರಟು ಹೋಗಬೇಕು ಮತ್ತು ಆ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಅಂತೇಳಿ ತಿಳಿದವರು ಹೇಳ್ತಾರೆ ಬ್ರಹ್ಮೋವಾ ಮುಕ್ತ ಧರ್ಮ ನೀತಿ ಪಶ್ಚಾತ್ತ ಅಸ್ಮ್ಚಾಂಕರಾಕ್ಯಂ ದೂಯ ಚೇತಸ ಹೀಗೆ ಧರ್ಮ ನೀತಿಯನ್ನು ಹೇಳಿ ಆ ಸತಿಯು ತುಂಬ ಪಶ್ಚಾತ್ತಾಪಗೊಂಡಳು ತುಂಬ ದುಃಖಗೊಂಡಳು ತತಃ ಸಕ್ರ ಮತ್ತು ಹೊರಡುವಾಗ ಶಂಕರನು ಹೇಳಿದ ಮಾತನ್ನು ಸ್ಮರಿಸಿಕೊಂಡಳು ತತಸ ತತ ಸಕ್ರಧ್ಯ ದಕ್ಷ ನಿಶಂಕ ಪ್ರಹತಾನ ಸರ್ವಾನ್ ವಿಷ್ಣುಕಾನ್ ದೇವಾನ್ ಮುನೀನಪ ಸತೀಧ್ರುವಂ ಬಳಿಕ ಸತೀದೇವಿಯು ತುಂಬ ಕೋಪಗೊಂಡವಾಗೆ ದಕ್ಷಾ ಮತ್ತು ವಿಷ್ಣು ಮೊದಲಾದ ದೇವತೆಗಳನ್ನು ಗುರುತು ಹೀಗೆ ಹೇಳುತ್ತಾಳೆ ಸತ್ಯುವಾಚ ತಾತತ್ವ ನಿಂದಕಃ ಶಂಭೋ ಪಶ್ಚಾತ್ತಾಪ ಇಹ ಭುಕ್ತ ಮಹಾದುಃಖಮಂತೆ ಯಾ ಯಾತನಾಂ ಎರೇ ತಂದೆ ಈಗ ರುದ್ರನನ್ನು ನಿಂದಿಸ್ತಾ ಇದೆಯಾ ನೀನು ಕೊನಗೊಮ್ಮೆ ಪಶ್ಚಾತ್ತಾಪವನ್ನು ಹೊಂದಿಯೇ ಹೊಂದುತ್ತೀಯ ಇಹದಲ್ಲಿ ಮಹತ್ತಾದ ದುಃಖವನ್ನು ಅನುಭವಿಸಿ ಮರಣಕಾಲದಲ್ಲಿಯೂ ಮಹಾ ಯಾತನೆಯನ್ನು ಹೊಂದುತ್ತೀನೇನು ಎಂದು ದಕ್ಷಿಣಿಗೆ ಹೇಳ್ತಾಳೆ ಸತೀದೇವಿ ಯೋಕೇ ಪ್ರಿಯೋ ನಸ್ತಿ ಪ್ರಿಯಶ್ಚವ ಪರಮಾತ್ಮನಃ ತಸ್ ತಸ್ನ್ನ ವೈರೆ ತಸ್ ವೈರೆ ಶರ್ವೇಸ್ಮಿನ್ ತ್ವಾಂ ವಿನಾಕಃ ಪ್ರತೀಪಕಃ ಮೂರು ಲೋಕದಲ್ಲಿಯೂ ಆ ಶಿವನಿಗೆ ಅಪ್ರಿಯರಾದವರು ಯಾರೂ ಇಲ್ಲ ಇಂತಹ ಪರಮಾತ್ಮನ ಶಿವನ ವಿಷಯದಲ್ಲಿ ನೀನೋರ್ವನು ದ್ವೇಷವನ್ನು ತಳೆದಿರುವೆ ನಿನ್ನ ಹೊರತು ಅವನಿಗೆ ವೈರಿಗಳಾದವರು ಯಾರೂ ಇಲ್ಲವೇ ಇಲ್ಲ ಮಹದ್ವಿನಿಂದ ನಾಶ್ಚರ್ಯಂ ಸರ್ವದಾ ಸತ್ಸು ಶೇರ್ಷ್ಯಕಂ ಮಹದಂಘ್ರಿರಜೋಧ್ವಸ್ತಮಸ್ಸು ಸೈವಶೋ ಭನೋ ಮಹಾತ್ಮರ ಪಾದವನ್ನು ಸೇವಿಸಿ ಪರಿಶುದ್ಧರಾದ ಸತ್ಪುರುಷರು ಮಹಾತ್ಮರನ್ನು ನಿಂದಿಸಿದರೆ ಆಶ್ಚರ್ಯವಾಗ್ತದೆ ತಿಳಿವಳಿಕೆ ಇಲ್ಲದೆ ಮೂರ್ಖನಾದ ನಿನ್ನಂಥವನ್ನು ಮಹಾತ್ಮನ ನಿಂದಿಸುವುದು ಸ್ವಭಾವವೇ ಆಗಿದೆ ನಿನ್ನ ಇರಲಿ ಶಿವೆತಿ ಅಂದರೆ ಮಹಾತ್ಮನ ಪಾದವನ್ನು ಸೇವಿಸಿ ಪರಿಶುದ್ಧರಾದಂಥ ಸತ್ಪುರುಷರು ಹೇಳಿರ್ತಾರೆ ಅವರಿಗೆ ಮಹಾತ್ಮರ ಅರಿವಿರುತ್ತದೆ ಅವರ ಮಹತ್ವದ ಅರಿವಿರುತ್ತದೆ ಹಾಗಾಗಿ ಅವರು ನಿಂದಿಸಿದರೆ ಆಶ್ಚರ್ಯ ಮಹಾತ್ಮರನ್ನು ಆದರೆ ತಿಳುವಳಿಕೆಯಲ್ಲಂಥ ಮೂರ್ಖನನ್ನು ನಿನ್ನಂಥವನು ದಕ್ಷಣನನ್ನು ಹೇಳುವಂಥದ್ದು ದೇವಿ ಅಂಥವನು ಮಹಾತ್ಮನನ್ನು ನಿಂದಿಸುವಂಥದ್ದು ಅವರ ಸ್ವಭಾವವೇ ಆಗಿದೆ ಯಾಕಂದರೆ ಅವರಿಗೆ ಅದರ ಅರಿವಿಲ್ಲ ಮಹತ್ವದ ಅರಿವಿಲ್ಲ ಅವರಿಗೆ ಆ ಮಹಾತ್ಮರ ಪಾದ ಸೇವೆ ಮಾಡಿ ಪರಿಶುದ್ಧರಾಗಿರ್ತಕ್ಕಂತಹ ಒಂದು ಅನುಭವ ಇಲ್ಲದ ಕಾರಣ ಮೂರ್ಖರಾದ ಕಾರಣ ಅದು ಅವರಿಗೆ ಸಹಜವೇ ಇರಲಿ ನಿಂದಿಸಲಿ ಶಿವೇತಿ ್ವಕ್ಷರಂ ಯಸ್ಯ ನೃಡಾಂ ನಾಮ ಗಿರೀರಿತ ಸಕೃತ್ ಪ್ರಸಂಗಾತ್ ಸಕಲಮಾಶು ವಿಹಂತಿ ತತ್ ಶಿವ ಎಂಬ ಎರಡಕ್ಷರಗಳನ್ನು ಒಂದು ಬಾರಿ ಮಾತ್ರ ಜಪಿಸಿದರೂ ಸಾಕು ಅದರಿಂದ ಮನುಷ್ಯರ ಸಕಲ ಪಾಪಗಳು ನಾಶವಾಗುತ್ತವೆ ಪವಿತ್ರಕೀರ್ತಿ ಪವಿತ್ರಕೀರ್ತಿ ತಮಲಂ ಭೂ ಎಷ್ಟೇ ಶಿವೇ ಅಲಂಗೆ ಶಾಸನಂ ಅಲಂಕ್ಯ ಶಾಸನ ಶಂಭುಮಹೋಶ್ವರಂ ಖಲಃ ಶಿವನು ಪವಿತ್ರವಾದ ಕೀರ್ತಿ ಉಳ್ಳವನು ತಡೆ ಇಲ್ಲದ ಶಾಸನವುಳ್ಳವನು ಅವನ ಶಾಸನಕ್ಕೆ ತಡೆ ಇಲ್ಲ ಸರ್ವೇಶ್ವರನು ಇಂತಹವನನ್ನು ದುಷ್ಟನು ಅಪವಿತ್ರನೂ ನೀನು ದಕ್ಷನು ದ್ವೇಷಿಸ್ತಿದ್ಯಲ್ಲ ಯತ್ಪಾದ ಪದ್ಮ ಮಹತಾಂ ಮನೋಲಿಸುವಿ ಸುನಿಷೇವಿ ಸರ್ವಾ ಬ್ರಹ್ಮರಸೈ ಸರ್ವಾರ್ಥಿರ ಅಥಾ ದಾತ ಭೋಗ ಮತ್ತು ಮೋಕ್ಷಗಳನ್ನು ಅಪೇಕ್ಷಿಸತಕ್ಕಂತಹ ಅವರ ಅಂಥವರ ಮನಸ್ಸೆಂಬ ದುಂಬಿ ಆ ಶಿವನ ಪಾದಗಳೆಂಬ ಕಮಲಗಳನ್ನು ಸದಾ ಸೇವಿಸ್ತಾ ಇದೆ ಅದರಿಂದ ಸಕಲ ಇಷ್ಟ ಕೂಡ ಸಿದ್ಧಿಸ್ತವೆ ಅಂದರೆ ಭೋಗ ಮೋಕ್ಷ ಎರಡೂ ಅಂತ ಹೇಳಿ ಯಾರು ಹೇಳ್ತಾರೋ ಅಂಥವರ ಮನಸ್ಸು ಅದನ್ನು ಒಂದು ದುಂಬಿ ಹೋಲಿಸ್ತಾರೆ ಅಂತಹ ಅಂಥವರ ಮನಸ್ಸೆಂಬ ದುಂಬಿ ಸದಾ ಎಲ್ಲಿರ್ತದೆ ಆ ಶಿವನ ಪಾದ ಕಮಲಗಳು ಪಾದವೆಂಬಂತಹ ಕಮಲಗಳಿಗೆ ಹೋಲಿಸ್ತಾರೆ ಪಾದಗಳನ್ನು ಆ ಕಮಲಗಳನ್ನೇ ಕಮಲಗಳಲ್ಲಿರುವ ಮಕರಂದವನ್ನೇ ಸದಾ ಸೇವಿಸ್ತಾ ಇದೆ ಅಂದರೆ ಶಿವಸ್ಮರಣೆ ಶಿವನಾಮಸ್ಮರಣೆಯಲ್ಲಿ ಸದಾ ನಿರತವಾಗಿರ್ತದೆ ಭೋಗಮೋಕ್ಷ ಎರಡನ್ನೂ ಬಯಸ್ತಕ್ಕಂಥವರು ಮನಸ್ಸು ಯಾಕಂದರೆ ಅದರಿಂದ ಸಕಲ ಇಷ್ಟ ಆದಗಳು ಕೂಡ ಸಿದ್ಧಿಸ್ತವೆ ಯದ್ವರ್ಷತ್ಯರ್ಥಿನ ಶೀಘ್ರಂ ಲೋಕಸ್ಯ ಶಿವ ಆಧಾರಾತ್ ಭವಾನ್ ದೃಹ್ಯತಿ ಮೂರ್ಖತ್ವಾತ್ ತಸ್ಮೈ ಚಾ ಅಶೇಷ ಬಂಧವೇ ಶಿವನು ತನ್ನ ಭಕ್ತರು ಯಾವದನ್ನು ಕೇಳಿದರೂ ಕೂಡಲೇ ಅದನ್ನು ಅನುಗ್ರಹಿಸ್ತಾನೆ ಹಾಗಾಗಿ ಶಿವನಿಗೆ ಆಶುತೋಷ ಅಂತೇಳಿ ಹೆಸರು ಹಾಗಾಗಿ ರಾಕ್ಷಸರು ಕೂಡ ಶಿವನನ್ನು ತಪಸ್ ಮಾಡುವಂಥದ್ದು ವಿಷ್ಣುವನ್ನು ಮಾಡುವುದಿಲ್ಲ ಯಾಕಂದರೆ ಅವನು ಬಹು ಒಲಿಯುವುದಿಲ್ಲ ವಿಷ್ಣು ಆಶುತೋಷ ಆಶು ಬೇಗನೆ ಶೀಘ್ರವಾಗಿ ತೋಷ ಸಂತೋಷ ಹೊಂದುತ್ತಾನೆ ಶಿವ ಬೇಗ ಪ್ರಸನ್ನಾಗ್ತಾನೆ ಹಾಗಾಗಿ ರಾಕ್ಷಸರಿಗೆ ಅಷ್ಟು ತಾಳ್ಮೆ ಇಲ್ಲ ದೀರ್ಘಕಾಲ ತಪಾಸು ಮಾಡುವಷ್ಟು ಅವರು ಬಹುಬೇಗ ತಪಾಸು ಮಾಡಿಬಿಟ್ಟು ಶಿವನನ್ನು ಒಲಿಸಿಕೊಂಡು ವರವನ್ನು ಪಡ್ಕೊಳ್ತಾರೆ ಆದರೆ ಅಂದರೆ ಅವನು ಅಷ್ಟು ಭಕ್ತಾನುಕಂಪಿ ಭಕ್ತರ ಬಗ್ಗೆ ಅತ್ಯಂತ ದಯಾರ್ಧ ಹೃದಯವುಳ್ಳವನು ಅನುಕಂಪವುಳ್ಳವನು ಹೀಗೆ ಅಂದರೆ ಭಕ್ತನಿಗೆ ಹೆಚ್ಚು ಕಷ್ಟ ಕೊಡಲಿಕ್ಕೆ ಅವನಿಗೆ ಆಸೆ ಇಲ್ಲ ಇಷ್ಟೇ ಇಲ್ಲ ಅವನು ರೋದತಿ ಇತಿ ರುದ್ರ ಅವನು ದುಃಖಪಡ್ತಾನೆ ರೋದನ ಮಾಡ್ತಾನೆ ಭಕ್ತನು ಕಷ್ಟಪಡುವಾಗ ಹಾಗಾಗಿ ರುದ್ರ ಎನಿಸಿದ್ದಾನೆ ಹೀಗೆ ಸಕಲ ಜನಗಳಿಗೆ ಬಂಧುವಾದಂಥ ಶಿವನನ್ನು ಹಸುರೂ ಕೂಡ ಯಾರನ್ನ ಸ್ತುತಿ ಮಾಡ್ತಾರೆ ರಾಕ್ಷಸರು ಕೂಡ ಅಂತ ಶಿವ ದೇವತೆಗಳು ಹೇಗೂ ಪೂಜಿಸ್ತಾರೆ ಹಸುರರು ಕೂಡ ಪೂಜಿಸ್ತಕ್ಕಂಥವ ಹಸುರರಿಂದಲೂ ಪೂಜಿಸಲ್ಪಡ್ತಕ್ಕಂಥ ಹೀಗೆ ಸಕಲ ಜನಗಳಿಗೆ ಬಂಧುವಾದ ಶಿವನನ್ನು ನೀವು ಕಾರಣವಿಲ್ಲದೆ ಅಕಾರಣವಾಗಿ ನಿಷ್ಕಾರಣವಾಗಿ ದ್ವೇಷಿಸ್ತಾ ಇದೆಯಾ ಲಯ್ಯ ಕಿಂವಾ ಶಿವಂ ತದನ್ನೇ ನಾ ವಿದುರ್ಬುಧಾ ಬ್ರಹ್ಮಾದಯಸ್ತಂ ಮುನಯಸ್ ಸನಕಾದ್ಯ ಆಸ್ತಥಾಪರೇ ಅದಿರಲ್ಲಿ ನಿನ್ನ ಬಿಟ್ಟು ಮಿಕ್ಕ ಬ್ರಹ್ಮ ಮತ್ತು ಸನಕ ಮುನಿ ಮುಂತಾದವರು ಶಿವನನ್ನು ಅಪವಿತ್ರನೆಂದು ಭಾವಿಸುವುದುಂಟೇ ನೀನು ಹೇಗೂ ಆಯಿತು ಉಳಿದವರು ನಿನ್ನೊಟ್ಟಿಗೆ ಸೇರಿಕೊಂಡಿದ್ದಾರಲ್ಲ ನೀನವರೂನೇ ತಿರುವಳಿಕೆ ಇಲ್ಲದ ಅನ್ಯಾಯವನ್ನು ಆಚರಿಸ್ತಾ ಇದ್ದೀ ಉಳಿದವರು ಕೂಡ ನಿನ್ನೊಟ್ಟಿಗೆ ಸೇರಿಕೊಂಡಿದ್ದಾರಲ್ಲ ಅವಕೀದಿಯ ಜಟಾ ಭೂತೈಶ ಶ್ಮಶಾನೇ ಸ ಕಪಾಲಧಕ ತನ್ಮಾಲಯ ಭಸ್ಮಾಜ್ಞಾತ್ಮ ಪ್ರೀತಿಯ ವಸದುದಾರಧೀ ಕಪಾಲಧಾರಿಯಾದ ಆ ಶಂಕರ ಸ್ಮಶಾನದಲ್ಲಿ ಭೂತಗಳೊಂದಿಗೆ ತಲೆಗೂದಲನ್ನು ಕೆದರಿಕೊಂಡು ವಿಹರಿಸುತ್ತಾನೆ ಚಿತಾ ಭಸ್ಮವನ್ನೇ ಧರಿಸ್ತಾನೆ ಚಿತೆಯ ಶವವನ್ನು ಸುಟ್ಟಂಥ ಭಸ್ಮವನ್ನೇ ಈ ಕಾರ್ಯಗಳೆಲ್ಲವೂ ಲೋಕಕ್ಷೇಮಕ್ಕೆ ಬೇಕಾಗಿಯೇ ಹೊರತು ಬೇರೆಲ್ಲ ಏ ಮೂರ್ಧಭಿರ್ಧಧತಿ ತಚ್ಚರಣೋತ್ಸ್ಪೃಷ್ಟ ನಿರ್ಮಾಲ್ಯಮುನ ಯೋ ದೇವಾ ಸ ಶಿವಃಪರಮೇಶ್ವರ ಆ ಶಿವನ ಪಾದಸ್ಪರ್ಶದಿಂದ ಪವಿತ್ರವಾದ ಚಿತಾಭಸ್ಮವನ್ನು ಯಾರು ಆದರದಿಂದ ಶಿರಸ್ಸಿನಲ್ಲಿ ಧರಿಸುತ್ತಾರೋ ಅವರು ಸಾಕ್ಷಾತ್ ಪರಶಿವನ ಸ್ವರೂಪವನ್ನು ಹೊಂದುತ್ತಾರೆ ಪ್ರವೃತ್ತಂಚ ನಿವೃತ್ತಂಚದ್ ವಿವಿಧಂ ಕರ್ಮ ಚೋದಿಂ ವೇದೇ ವಿವಿಚ್ಛ ವೃತ್ತಂಚ ತದ್ವಿಚಾರ್ಯ ಮನೀಷಿ ಬೀಹಿ ವೇದದಲ್ಲಿ ಪ್ರವೃತ್ತಿ ಮಾರ್ಗ ಅಂತೇಳಿದ ಸಂಸಾರ ಸುಖ ಪರವಾದಂಥ ಮತ್ತು ನಿವೃತ್ತಿ ಅಂದರೆ ಮುಕ್ತಿಪರವಾದಂತಹ ಎರಡು ಮಾರ್ಗಗಳನ್ನು ಎರಡು ಕರ್ಮಗಳನ್ನು ಹೇಳಿದೆ ತಿಳುವಳಿಕೆಯುಳ್ಳವರು ಅವೆರಡೂ ಕರ್ಮಗಳನ್ನು ವಿಮರ್ಶಿಸಿ ನಿಶ್ಚಯಿಸಬೇಕು ವಿರೋಧ ವಿರೋಧೇ ಯೌಗಪದ್ಯೈಕ ಕರ್ತೃಕೇ ಚ ತಥಾಧ್ವಜಂ ಪರಬ್ರಹ್ಮಣಿ ಸಂಭವಿತು ಕರ್ಮರ್ಛಂತಿ ನ ಆ ಎರಡು ಕರ್ಮಗಳು ಪರಸ್ಪರ ವಿರುದ್ಧವಾಗಿವೆ ಒಂದು ಪ್ರವೃತ್ತಿ ಮಾರ್ಗ ಹೆಣ್ಣು ಹೊನ್ನು ಮಣ್ಣು ಒಂದು ಇನ್ನೊಂದು ನಿವೃತ್ತಿ ಮಾರ್ಗ ಎಲ್ಲವೂ ಒಂದೇ ಚಿನ್ನವು ಒಂದೇ ಮಣ್ಣು ಮಣ್ಣು ಹೆಂಟೆಯು ಮಣ್ಣಿನ ಗಟ್ಟಿಯು ಒಂದೇ ಅಂಥೇಳಿ ಭಾವಿಸ್ತಕ್ಕಂತಹ ವೇದಾಂತಿಗಳ ಮತ ಯಾವುದು ವಿರಕ್ತಿ ಮಾರ್ಗ ನಿವೃತ್ತಿ ಮಾರ್ಗ ಇವೆರಡೂ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದು ಆದ ಕಾರಣ ಒಬ್ಬನು ಎರಡು ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಪರಬ್ರಹ್ಮನಾದ ಪರಮೇಶ್ವರನಲ್ಲಿ ಈ ಎರಡು ಕರ್ಮಗಳ ಅವಶ್ಯಕತೆಯೂ ಇಲ್ಲ ಜ್ಞಾನದಿಂದಲೇ ಮುಕ್ತಿ ಪರಮೇಶ್ವರನ ಉಪಾಸನೆಯಿಂದ ಜ್ಞಾನ ಆತ್ಮಜ್ಞಾನ ಬ್ರಹ್ಮಜ್ಞಾನ ಉಂಟಾದರೆ ಅದುವೇ ಮುಕ್ತಿ ಬೇರೆ ಮುಕ್ತಿ ಅಂತೇಳಿ ಬೇರೆ ಬೇಕಾಗಿಲ್ಲ ಜ್ಞಾನವೇ ಮುಕ್ತಿ ಅಂದರೆ ಮನಸ್ಸಿನ ಬಂಧನಗಳಿಂದಲೇ ಬಿಡುಗಡೆ ಹೊಂದುತ್ತಾನೆ ಮೋಹಬಂಧನದಿಂದ ಮಾನಸಿಕವಾಗಿ ಮಾ ಪದವ್ಯಸ್ಮ ಪಿ ಯಾ ಅಸ್ಮದಾ ಸ್ಥಿತಿ ಸದಾ ಯಜ್ಞಶಾಲಸು ಓ ಧೂಮ್ರವರ್ತ್ಮಭುಕ್ತೋಜ್ಜಿತಾ ಪರಂ ಓ ತಂದೆ ಸದಾ ಸ್ಮಶಾನದಲ್ಲಿ ಚಿತಾಭಸ್ಮದ ಮೇಲೆಯೇ ಸಂಚರಿಸುವಂತಹ ನಮ್ಮ ಗಣಗಳ ಪದಗಳು ಹೆಜ್ಜೆಗಳು ಈ ನಿನ್ನ ಯಜ್ಞಶಾಲೆಯಲ್ಲಿ ಬರದೇ ಇರಲಿ ನೀನು ಈ ರೀತಿಯಾಗಿ ಶಿವನನ್ನು ನಿಂದಿಸಿದರೆ ಯಜ್ಞನಾಶಕ್ಕಾಗಿ ಶಿವಗಣಗಳು ಯಜ್ಞಶಾಲೆಯನ್ನು ಪ್ರವೇಶಿಸುತ್ತವೆ ಅದಾಗದ ಹಾಗೆ ನೀನು ನೋಡಿಕೊ ನಿನ್ನನ್ನು ರಕ್ಷಿಸಿಗೋ ರಕ್ಷಿಸಿಕೊ ಅಂತೇಳಿ ತಂದೆಗೆ ಎಚ್ಚರಿಸ್ತಾಳೆ ಸತೀದೇವಿ ನೋ ವ್ಯಕ್ತಲಿಂಗ ಸತತಮ ಅವಧೂತ ಸುಸೇವಿತ ಅಭಿಮಾನ ಮತೋನತ್ತೊಂಕು ತಾತಕೋಬುದ್ಧಿ ಕೃ ಧೃಕ್ ಇಂದ್ರಿಯಗಳಿಂದ ತಿಳಿಯಲ್ಪಡದಂತಹ ಪರಮಾತ್ಮರೂಪಿ ಮಹೇಶ್ವರನು ಅಮಂಗಳರಾದ ಪಿಶಾಚಿಗಳಿಂದ ಸದಾ ಸೇವಿಸಲ್ಪಡುವುದಿಲ್ಲ ಆದ ಕಾರಣ ನೀನು ಅಹಂಕಾರವನ್ನು ತ್ಯಜಿಸು ದುರ್ಬುದ್ಧಿಯನ್ನು ಕಂ ಬಹು ಉಕ್ತ ವಚಸ ದುಷ್ಟಸ್ತ್ವಥ ಕುಧೀ ತ್ಮದ್ಭು ತ್ವದ್ಭುವ ತ್ವದ್ಭವೇನ ದೇಹೇನ ನ ಮೇ ಕಿಂಚಿತ್ ಪ್ರೋಜನ ಎಲ್ಲೇ ದಕ್ಷಣೆ ಹೆಚ್ಚು ಹೇಳಿ ಪ್ರಯೋಜನ ಇಲ್ಲ ಸರ್ವಥ ನೀನು ದುಷ್ಟ ಹಾಗಾಗಿ ಇಂತಹ ನಿನ್ನಿಂದ ಜನಿಸಿದಂತಹ ಈ ನನ್ನ ಶರೀರವೂ ನನಗೆ ಬೇಡ ಇದರಿಂದಲೂ ನನಗೆ ಪ್ರಯೋಜನ ಇಲ್ಲ ಅಂಥೇಳಿ ತಂದೆಗೆ ಹೇಳ್ತಾಳೆ ಸತೀದೇವಿ ತಜ್ಜನ್ಮಧಿ ಮಹತಾಂ ಸರ್ವಥ್ಯಕೃತ್ಕಲಂ ಕೃತ್ಕಲಹ ಪರಿತ್ಯಾಜ್ಯೋ ವಿಶೇಷೇಣ ತತ್ ಸಂಬಂಧೋ ವಿವಶ್ಚಿತ ಯಾವನು ಮಹಾತ್ಮನನ್ನು ನಿಂದಿಸ್ತಾನೋ ಅಂಥವನ ಜನ್ಮಕ್ಕೆ ಧಿಕ್ಕಾರವಿರಲಿ ಅಂತಹ ದುಷ್ಟನ ಸಂಬಂಧವನ್ನೂ ಸಹ ತಿಳಿದವನು ಬಿಟ್ಟು ಬಿಡಬೇಕು ಗೋತ್ರಂ ತ್ವೀಯ ಭಗವಾನ್ ಯದಾಹ ವೃಷಭಧ್ವಜ ದಾಕ್ಷಾಯಣೀತಿ ಸ ಸ ಸಹಸಾಹಂ ಅಕಸ್ಮಾತ್ತಾಗಿ ಶಿವನು ನನ್ನನ್ನು ಮೂರ್ಖನಾದಂಥ ನಿನ್ನ ಮಗಳೆಂದು ಹೇಳಿದರೆ ತಾಕ್ಷಾಯಿಣಿ ಅಂತೇಳಿ ಕರೆದ್ರೆ ನನಗೆ ತುಂಬ ಖೇದವಾಗ್ತದೆ ಇನ್ನು ಮುಂದೆ ಕರೀಬಾರದು ಯಾಕಂದರೆ ನೀನಂತಹ ದುಷ್ಟ ನಿನ್ನ ಮಗಳು ಅಂತ ಹೇಳಿಗಳಿಗೆ ನನಗೆ ಹ್ಞೂ ಬೇಸರ ಅತ್ಯಂತ ಅಸಹ್ಯ ಆಗ್ತದೆ ಅಂತ ಹೇಳ್ತಾ ಇದ್ದಾಳೆ ತಸ್ಮತ್ವದಂಗಜಂ ದೇಹಂ ಕುಣಪಂ ಗರ್ಹಿತು ಸದಾ ವ್ಯುತ್ಸೃಜ್ಯ ನೂನ ಭವಿಷ್ಯಾಮಿ ಸುಖ ವಹ ಆದ ಕಾರಣ ಎಲ್ಲದಕ್ಷಣೆ ನಿನ್ನ ಶರೀರದಿಂದ ಜನಿಸಿದಂತಹ ನನ್ನ ಈ ಅಪವಿತ್ರವಾದ ಶರೀರವನ್ನು ತ್ಯಜಿಸಿ ಸುಖವನ್ನು ಹೊಂದುತ್ತೇನೆ ಹೇ ಸುರಾಮುನಯಸ್ಸೇಯೂಜೃಣು ತಮಧ್ವಜ ಸರ್ವಥನುಚಿತ್ತ ಕರ್ಮ ಯುಷ್ಕುಷ್ಟಚೇತಸಾಂ ಇಲೇ ದೇವತೆಗಳೇ ಮುನಿಗಳೇ ಎಲ್ಲರೂ ನಾನು ಹೇಳುವುದನ್ನು ಕೇಳಿ ಈಗ ನೀವು ಮಾಡುತ್ತಾ ಇರ್ತಕ್ಕಂಥ ಕಾರ್ಯವು ಸರ್ವರ್ವಥ ಯೋಗ್ಯವಾದ್ದಲ್ಲ ನ್ಯಾಯವಾದ್ದಲ್ಲ ಅಯೋಗ್ಯವಾದುದು ಇದು ಪರಮ ಅನ್ಯಾಯವಾದದ್ದು ಸರ್ವೇಯೂಜ ವಿಮೂಢಾ ಶಿವನಿಂದಾ ಕಲಿ ಪ್ರಿಯ ಪ್ರಾಪ್ಸಿಯಂತ ದಂಡಿಯತ ಅಖಿಲಂಚ ಹರಾಧ್ರುವಂ ನೀವೆಲ್ಲರೂ ಮೂಢರು ಶಿವನನ್ನು ನಿಂದಿಸುತ್ತಾ ಪಾಪಿಷ್ಟರಾಗಿದ್ದೀರಿ ಇಂತಹ ನಿಮಗೆ ಶಿವನಿಂದ ಶಿಕ್ಷೆಯು ಖಂಡಿತವಾಗಿ ಆಗ್ತದೆ ಮರಿಬೇಡಿ ಎಚ್ಚರ ಬ್ರಹ್ಮೋವಚ ದಕ್ಷ ಮುಕ್ತ ದಕ್ಷ ತಾನುಶ್ಚ ವ್ಯರಮತ್ಸಾ ಸತೀ ತದಾ ಅನೂದ್ಯಚೇತಸಾ ಶಂಭುಂ ಅಸ್ಮರತ್ ಪ್ರಾಣವಲ್ಲಭಂ ಬ್ರಹ್ಮ ಹೇಳ್ತಾನೆ ಹೀಗೆ ದಕ್ಷ ಮುಂತಾದವರಿಗೆ ಹೇಳಿ ಆ ಸತೀ ದೇವಿಯು ಸುಮ್ಮನಾದ್ಲು ವಿರಾಮಿಸಿದರು ಮತ್ತು ಮನಸ್ಸಿನಲ್ಲಿ ತನ್ನ ಪ್ರಾಣಪ್ರಿಯನಾದ ಪ್ರಾಣವಲ್ಲಭನಾದ ಶಂಕರನನ್ನು ಸ್ಮರಿಸಿದರು ಇಡೀ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಂ ರುದ್ರ ಸಂಹಿತಾಂ ದ್ವಿತೀಯೇ ಸತೀಖಂಡೇ ಸತಿವಾಕ್ಯವರ್ಣನನ್ನಾಮ ಏಕೋನತ್ರಂಶೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದ ಎರಡನೇದಾದಂಥ ರುದ್ರ ಸಂಹಿತೆಯಲ್ಲಿ ಎರಡನೇದಾದ ಸತೀಖಂಡದಲ್ಲಿ ಸತೀವಾಕ್ಯವರ್ಣನಾ ಸತಿಯು ಹೇಳಿದಂತಹ ಮಾತುಗಳು ಅವುಗಳ ವರ್ಣನೆ ಎನ್ನತಕ್ಕಂತಹ ಏಕೋನತ್ರಶ ಮೂವತ್ತಕ್ಕೊಂದು ಕಡಿಮೆ ಅಂದರೆ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸಿದ್ದೇವೆ ಇಲ್ಲಿಗೆ ಮುಗಿತು ಇದು ಅರುವತ್ತ್ನಾಲ್ಕು ಶ್ಲೋಕವುಳ್ಳ ಅಧ್ಯಾಯ ಇನ್ನು ಮೂವತ್ತನೇ ಅಧ್ಯಾಯವನ್ನು ಒಂದಿನ ದಿವಸ ನೋಡೋಣ ಇಪ್ಪತ್ತೊಂಬತ್ತನೇ ಅಧ್ಯಾಯ ಮುಗೀತು ಇಲ್ಲಿಗೆ ಶ್ರೀ ಶಿವಾರ್ಪಿತ ಓಂ ತತ್ಸತ್